ಲೋಕೋಪಕಾರದ ರೀತಿಗಳು ನೂರು ನೂರು ಇರುತ್ತವೆಯಲ್ಲವೇ ಆ ನೂರು ರೀತಿಗಳಲ್ಲಿ ಅಪಸ್ವೀಕಾರದ ರೀತಿಯೂ ಒಂದು ಅಪವಾದ ಸ್ವೀಕಾರದ ರೀತಿಯೂ ಒಂದು ನ್ಯಾಯವಾಗಿ ತನಗೆ ಸಲ್ಲದೇ ಇರುವ ದೋಷಾರೋಪಣೆಯನ್ನು ತಾನು ಇಷ್ಟದಿಂದ ಹೊತ್ತು ಸಹಿಸಿ ಇನ್ನೊಬ್ಬರ ಪ್ರಾಣಮಾನಗಳನ್ನು ಕಾಪಾಡಿದ ಉಪ ಮಹಾನುಭಾವರ ಕಥೆಯು ಸುಮಾರು ಐವತ್ತೈದು ಅರವತ್ತು ವರ್ಷಗಳ ಹಿಂದಿನ ಮಾತು ಸಾವಿರದ ಒಂಬೈನೂರ ಹನ್ನೆರಡು ಸಮಯದಲ್ಲಿ ಸಿಂಧು ಪ್ರಾಂತದಲ್ಲಿ ದಯಾರಾಮ್ ಎಂಬ ಮಹನೀಯರಿದ್ದರು ಅವರು ಸಕ್ಕರ್ ಎಂಬಲ್ಲಿಯೋ ಶಿಕಾರಿಪುರ್ ಎಂಬಲ್ಲಿಯೋ ಡಿಸ್ಟಿಕ್ ಜಡ್ಜ್ ಆಗಿದ್ದರು ಆ ಕಾಲದಲ್ಲಿ ನಮ್ಮ ವಿದ್ವಾಂವಂತರು ದೇಶಾಭಿಮಾನವು ವಿಶೇಷವಾಗಿ ಸಮಾಜ ಪರಿಷ್ಕಾರ ಸಮಾಜ ಸೇವೆಗಳ ರೂಪವನ್ನು ತಾಳಿತು ಆಗ ಗಾಂಧಿಯವರು ಪ್ರಸಿದ್ಧಿಗೆ ಬಂದಿರಲಿಲ್ಲ ಅವರಿಗಿಂತ ಪೂರ್ವಿಕರಾದ ರಾಮಮೋಹನ್ ರಾಯ್ ದಯಾನಂದ ಸರಸ್ವತಿ ಮಹಾದೇವ ಗೋವಿಂದ ರಾನಡೆ ಇವರುಗಳು ಸಮಾಜ ಸುಧಾರಣೆಯ ಅಭಿಪ್ರಾಯಗಳನ್ನು ಎಲ್ಲೆಲ್ಲಿಯೂ ಅಭಿಪ್ರಾಯಗಳು ಎಲ್ಲೆಲ್ಲಿಯೂ ಪ್ರಚಿ ರಾಜಕೀಯ ಗೊಂದಲ ಇನ್ನೂ ಎದ್ದಿರಲಿಲ್ಲ ದಯಾರಂ ಗಿಡುಮಲ್ ರವರು ಸಮಾಜ ಸೇವೆಯ ಅಭಿಪ್ರಾಯಗಳನ್ನು ಅಂಗೀಕರಿಸಿದ್ದವರು ಅವರ ಧರ್ಮ ಪತ್ನಿಯೂ ಅವರ ಈ ಪ್ರಯತ್ನಗಳಲ್ಲಿ ಸಹಭಾಗಿನಿಯಾಗಿದ್ದರು ಅನಾಥಾಲಯ ಅವರಿಬ್ಬರೂ ಒಂದು ಅನಾಥಾಲಯವನ್ನು ಸ್ಥಾಪಿಸಿದರು ಅದರಲ್ಲಿ ವಿಧೇವ ವಿಧೇವೆಯರಿಗೂ ಇತರ ಅನಾಥ ಸ್ತ್ರೀಯರಿಗೂ ಆಶ್ರಯ ಕಲ್ಪಿಸಿ ಅಲ್ಲಿ ಅವರಿಗೆ ವಿದ್ಯೆಯನ್ನು ಕಸಬುದಾರಿ ಕಲೆಗಳನ್ನು ಕಲಿಸುವ ಏರ್ಪಾಟು ಮಾಡಿ ಒಂದು ನಿರುಪಾದಕವಾದ ವೃತ್ತಿಯಿಂದ ಜೀವನ ಸಂಪಾದಿಸಿಕೊಂಡು ಸಭ್ಯರಾಗಿ ಬಾಳುವಂತೆ ದಯಾರಾಮ್ರವರ ಮತ್ತು ಅವರ ಪತ್ನಿಯ ತಾತ್ಪರ್ಯ ಈ ಅನಾಥ ಸಂಸ್ಥೆ ಚೆನ್ನಾಗಿ ಬೆಳೆದುಕೊಂಡು ಮಹಾಜನ ಅದರ ಕಾರ್ಯರೀತಿಗಳನ್ನು ಮೆಚ್ಚಿಕೊಂಡು ಉದಾರವಾಗಿ ಸಹಾಯ ಮಾಡಿದರು ಎಲ್ಲರೂ ದಯಾರಾಮ್ ರ ಮತ್ತು ಅವರ ಪತ್ನಿಯ ಉದಾತ ಧ್ಯೇಯವನ್ನು ಕರ್ತವ್ಯ ನಿಷ್ಠೆಯನ್ನು ಕೊಂಡಾಡುತ್ತಿದ್ದರು ಹೀಗಿರುವಲ್ಲಿ ಒಂದು ದಿನ ನಿರ್ಮಲಾಕಾಶದಿಂದ ಸಿಡಿಲೇರಗಿದಂತಾಯಿತು ದಯಾರಾಮ್ ಗಿಡುಮಲ್ರವರು ಒಂದು ಪ್ರಕಟಣೆ ಹೊರಡಿಸಿದರು ತಾವು ಸಾರ್ವಜನಿಕ ಜೀವನದಿಂದ ವಿರಮಿಸಿರುವಂತೆಯೂ ತಾವು ಇಟ್ಟುಕೊಂಡಿದ್ದ ಎಲ್ಲ ಸಾರ್ವಜನಿಕ ಸಂಸ್ಥೆಗಳ ಸಂಬಂಧವನ್ನು ಸಂಪೂರ್ಣವಾಗಿ ಪರಿತ್ಯಜಿಸಿರುವಂತೆಯೂ ಆ ಪ್ರಕ ಪ್ರಕಟಣೆ ಹೇಳಿತು ಅವರ ಅದರ ಸುದ್ದಿ ದೇಶದಲ್ಲೆಲ್ಲಾ ಹರಡಿತು ವಾರ್ತಾ ಬಗೆಬಗೆಯಾಗಿ ಊಹಾಪೂಹಗಳನ್ನು ಕಟ್ಟಿದರು ದಯಾರಾಮ್ರವರ ಅನಾಥ ಸಂಸ್ಥೆಯಿಂದ ಒಬ್ಬ ಯುವತಿ ತಪ್ಪಿಸಿಕೊಂಡು ಹೋದಳೆಂದು ಒಂದು ಹಾಗೆ ಗರ್ಭವತಿಯಾಗಿದ್ದಳೆಂದು ಇನ್ನೊಂದು ವದಂತಿ ದಯಾರಾಮ್ ಗರ್ಭಕ್ಕೆ ಕಾರಣಲೆಂದು ಕಾರಣರೆಂದು ಮೂರನೆಯ ಹೀಗೆಲ್ಲ ಊಹೆಗಳು ಹರಡುತ್ತಿದ್ದವು ನಿರುತ್ತರ ದಯಾರಾಮ್ ರವರಾದರೂ ಉತ್ತರ ಕೊಡಲಿಲ್ಲ ಪತ್ರಿಕೆಗಳಿಗೆ ಯಾವ ವಿವರಣೆಯನ್ನು ಕೊಡದೇ ಹೋದರು ಅವರು ಅವರ ಪತ್ನಿಯೂ ಎಲ್ಲಿಗೆ ಹೋದರೆಂಬುದೇ ಯಾರಿಗೂ ತಿಳಿಯದು ಒಂದೆರಡು ವರ್ಷಗಳ ಕಾಲ ಎಲ್ಲರಿಗೂ ಆಶ್ಚರ್ಯ ಯಾರಿಗೂ ಏನು ತಿಳಿಯದೆ ಹೋಯಿತು ದಯಾರಾಮ್ರವರು ಬದುಕಿದ್ದಾರಿಯೇ ಇಲ್ಲವೇ ಇದನ್ನು ವಿಚಾರಿಸುವವರಿಲ್ಲ ವಿಚಾರಿಸಿದರೆ ಪ್ರತ್ಯುತ್ತರ ಬರುವ ದಾರಿಯೂ ಇಲ್ಲ ಹಾಗೆ ಹಾಗಾಗಿತ್ತು ಅದೊಂದು ವಿಚಿತ್ರ ಪರಿಸ್ಥಿತಿ ಇನ್ನೊಂದ್ ಇನ್ನೂ ಇನ್ನೂರಡು ವಶ ಕಳೆದ ಮೇಲೆ ವರ್ಮ ಕೊಂಚ ಕೊಂಚವಾಗಿ ಹೊರಕ್ಕೆ ಬಂದಿತು ದಯಾರಾಮ್ರವರ ಅನಾಥ ಸಂಸ್ಥೆಯಲ್ಲಿದ್ದ ಒಬ್ಬಾಕೆ ಗರ್ಭವತಿಯಾಗಿದ್ದದು ನಿಜ ಆಕೆ ಆತ್ಮಹತ್ಯೆಯ ಯೋಚನೆಯನ್ನು ಮಾಡಿದ್ದದ್ದು ನಿಜ ಆಕೆಯ ಅವಸ್ಥೆಗೆ ಕಾರಣನಾಗಿದ್ದ ಗಂಡಸು ಯಾರೆಂಬುದನ್ನು ಯಾರು ಹೇಳುವಂತಿರಲಿಲ್ಲ ಆ ಸಂದರ್ಭ ದಯಾರಾಮ್ ಗಿಡುಮಲ್ ರವರ ಬರಲು ಒಂದೆರಡು ವಾರವಾಗಿರಬೇಕು ಅವರ ಹೆಂಡತಿಯ ಮೂಲಕ ಅದು ಕೊಂಚ ಕೊಂಚವಾಗಿ ಅವರ ಕಿವಿ ಮುಟ್ಟಿತು ಸಾತಕ ಹೆಸರು ಇಬ್ಬರು ಕಳವಳಪಟ್ಟುಕೊಂಡರು ಏನು ಮಾಡತಕ್ಕದ್ದೆಂದು ಆಲೋಚಿಸಿದರು ಅವರ ತೀರ್ಮಾನ ಹೀಗೆ ಆ ಹೆಂಗಸಿನ ಅವಸ್ಥೆಗೆ ಕಾರಣನಾದ ಗಂಡಸು ಯಾವನಾದರಾಗಲಿ ಅದನ್ನು ತಿಳಿದು ಮಾಡಬಹುದಾದದ್ದೇನು ಈಗ ಆಕೆ ವಿಷಯದಲ್ಲಿದ್ದಾಳೆ ಸಹಾಯ ಕೊಡದೆ ಹೋದರೆ ಯಾವ ವಿಪರೀತವನ್ನಾದರೂ ಮಾಡಿಯಾಳು ಆಕೆಯ ಪ್ರಾಣವನ್ನು ಉಳಿಸಬೇಕು ಅದಕ್ಕೆ ಪೂರ್ವಭಾವಿಯಾಗಿ ಆಕೆಯ ಮಾನವನ್ನು ಉಳಿಸಬೇಕು ಹಾಗೆ ನಡೆಸಿದ್ದು ಅಕ್ರಮ ಸಂಬಂಧವಲ್ಲವೆಂಬಂತಾದರೆ ಆಕೆ ವಿಪರೀತ ಕಾರ್ಯದ ಯೋಚನೆಯನ್ನು ಬಿಟ್ಟಾಳು ಇದಾಗಬೇಕಾದರೆ ಸಂಬಂಧ ಕಾರಣನಾದವನು ತಾನೆಂದು ಒಪ್ಪಿಕೊಂಡು ಆ ಆಪದಗಾತಳನ್ನು ತನ್ನ ಪತ್ನಿಯೆಂದು ಹೇಳಿಕೊಳ್ಳುವ ಗಂಡಸು ಒಬ್ಬಾತ ಅಂಥವನನ್ನು ಎಲ್ಲಿ ಕಂಡು ಹಿಡಿಯುವುದು ಅದು ಬೆಲೆ ಕೊಟ್ಟು ಕೊಳ್ಳಲಾಗುವ ವಸ್ತುವೆ ಹಣದ ಆಸೆಗೆ ಕೈ ಚಿಹಿದವನು ಸ್ಥಿರವಾಗಿ ನಿಂತು ತನ್ನ ಜವಾಬ್ದಾರಿಯನ್ನು ಹೊತ್ತಾನೆ ಹೀಗೆಲ್ಲ ಗಂಡ ಹೆಂಡಿರು ಆಲೋಚನೆ ಮಾಡಿ ನೋಡಿ ಕಡೆಗೆ ದಯಾರಾಮ್ ಗಿರುವರೇ ಆ ಭಾರವನ್ನು ವಹಿಸಿಕೊಳ್ಳಬೇಕೆಂದು ತೀರ್ಮಾನಕ್ಕೆ ಬಂದರು ಯಾರಿಗೋ ಸಲ್ಲಬೇಕಾಗಿದ್ದ ಜವಾಬ್ದಾರಿಯ ಭಾರವನ್ನು ಒಂದು ಹೆಣ್ಣು ಜೀವದ ಮೇಲನ ಕನಿಕರದಿಂದ ದಯಾರಾಮ್ ರವರು ಹೊತ್ತುಕೊಂಡರು ತಮ್ಮ ಮೇಲೆ ಜನ ಅಪವಾದ ಹೊರಿಸಿದರೂ ಹೊರಿಸಲಿ ಒಂದು ಜೀವಕ್ಕೆ ಅದರಿಂದ ಸದ್ಗತಿಯಾಗುವುದಾದರೆ ಆ ಕಟುವಾದ ಅಪವಾದವನ್ನು ತಾವು ಸಹಿಸಬೇಕು ಎಂದರು ದಯಾರಾಮ್ ಅವರ ಹೆಸರು ಸಾರ್ಥಕವಾಯಿತು ಪತಿತ ಪಾವನ ಸೀತಾರಾಮ್